कृष्णा वासुदेवाय देवकी नंदनाय च नंदगोपकुम गोविंदय नमो नम कृष्णा वासुदेवाय हरए परमात्म प्रणतक्लेशोविंदय नमो नम कृष्णा यादवेन्द्राय ज्ञान योगिने नाथा ऋक्मणीशा नमो वेदात निंदमचतुर्विध ನಾಶರಹಿತ ಅನ್ನೋ ಒಂದೇ ಕಾರಣಕ್ಕಾಗಿ ಪರಮಾತ್ಮನನ್ನ ಆರಾಧನೆ ಮಾಡಬೇಕಾಗಿಲ್ಲ ಪರಮಾತ್ಮ ಸರ್ವತಃ ನಾಶ ಇಲ್ಲದೇ ಇರೋನು ಯಾವುದೇ ರೀತಿಯಾಗಿರ್ತಕ್ಕಂಥ ನಾಶಕ್ಕೆ ಒಳಪಡೋದಿಲ್ಲ ಯಾಕೆಂದರೆ ಅವನೇ ಸರ್ವತಂತ್ರ ಸ್ವತಂತ್ರ ಆದ್ದರಿಂದ ಅಂತಹ ಪರಮಾತ್ಮನ ಅಧೀನ ಮೋಕ್ಷ ಅವನು ಉಂಟು ಇಲ್ಲದೆ ಇದ್ರೆ ಇಲ್ಲ ಅಂತ ತಿಳ್ಕೊಂಡಿದ್ವಿ ಆದ್ದರಿಂದ ಅರ್ಜುನ ಅಂತಹ ಸರ್ವೋತ್ತಮನಾದ ಪರಮಾತ್ಮನ ಆರಾಧನಾ ರೂಪವಾಗಿ ನೀನು ಯುದ್ಧಾಕ್ಯ ಕರ್ಮವನ್ನು ವಿಹಿತ ಕರ್ಮ ನೀನು ಕ್ಷತ್ರಿಯಾದ್ದರಿಂದ ಕ್ಷಾತ್ರಧರ್ಮ ಪರಿಪಾಲನೆಯೇ ನಿನಗೆ ವಿಹಿತ ಕರ್ಮ ಆ ಕಾರಣಕ್ಕಾಗಿ ನೀನು ಯುದ್ಧಾಕ್ಯ ಮಾಡಲೇಬೇಕು ಅಂತ ಅದನ್ನು ತಿಳಿಸೋದಕ್ಕಾಗಿ ಅನಾಶಿನೋ ಅಪ್ರಮೇಯಸ್ಯ ಈ ರೀತಿಯಾಗಿ ಎರಡು ಪದಗಳನ್ನು ಆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ ನೋಡಿತ್ತು ಈಗ ಜೀವನ ನಿತ್ಯತೆಯ ಬಗ್ಗೆ ಒಂದು ಸಂಶಯ ಜೀವ ಮತ್ತು ಪರಮಾತ್ಮ ಇವರಿಬ್ಬರಲ್ಲಿ ಜೀವ ಪ್ರತಿಬಿಂಬ ಪರಮಾತ್ಮ ಬಿಂಬ ಜೀವ ಮತ್ತು ಅವನ ಭಾವಚಿತ್ರ ಆ ಬಿಂಬ ಪ್ರತಿಬಿಂಬದಲ್ಲಿ ಕನ್ನಡಿಯಂತೆ ಮಧ್ಯೆ ಒಂದು ಉಪಾಧಿ ಅನ್ನೋದಿದೆ ಜೀವನಿಗೆ ಮತ್ತು ಅವನ ಪ್ರತಿಬಿಂಬ ಆಗಿರ್ತಕ್ಕಂಥ ಫೋಟೋ ಅಥವಾ ಭಾವಚಿತ್ರ ಅಥವಾ ಕನ್ನಡಿಯಲ್ಲಿ ಕಾಣುವಂಥ ಅವನದೇ ಮುಖ ಅಲ್ಲಿ ಕನ್ನಡಿ ಬಾಹ್ಯ ಉಪಾದಿ ಅದೇ ರೀತಿಯಾಗಿ ಜೀವ ಪರಮಾತ್ಮ ಇವರಿಬ್ಬರಲ್ಲಿ ಬಿಂಬ ಪ್ರತಿಬಿಂಬ ಭಾವ ಇರಬೇಕು ಅಂತಾದರೆ ಅಲ್ಲಿ ಇರುವಂಥದ್ದು ಅಂತರ ಉಪಾಧಿ ಒಳಗೆ ಇರುವಂಥದ್ದು ಆ ಉಪಾಧಿ ಯಾವುದು ಅಂತಾದರೆ ಜೀವನ ಸ್ವರೂಪದೇಹವೇ ಉಪಾಧಿ ಪ್ರತಿಬಿಂಬ ನಾಶ ಆಗಬೇಕು ಅಂತಾದರೆ ಕನ್ನಡಿ ನಾಶ ಆದಾಗ ಅಂದರೆ ಕನ್ನಡಿ ಒಡೆದಾಗ ಪ್ರತಿಬಿಂಬ ನಾಶ ಆಗತ್ತೆ ಅದೇ ರೀತಿಯಾಗಿ ಶರೀರ ನಾಶ ಆದಾಗ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವ ಇರೋದಕ್ಕೆ ಹೇಗೆ ಸಾಧ್ಯ ಇದು ಸಂಶಯ ಶರೀರದ ಜೊತೆಗೆ ಜೀವನ ನಾಶ ಅನಿವಾರ್ಯವೂ ಆಗಿರೋದ್ರಿಂದ ಜೀವನ ನಿತ್ಯತೆಯನ್ನು ಶ್ರೀಕೃಷ್ಣ ಹೇಗ್ತಾನೆ ಉಪದೇಶ ಮಾಡ್ತಾನೆ ಬೋಧನೆ ಮಾಡ್ತಾನೆ ಸಂಶಯ ಅದಕ್ಕೆ ಉತ್ತರ ಜೀವನಿಗೆ ನಾಲ್ಕು ಶರೀರಗಳಿರುವಂಥದ್ದು ಸ್ಥೂಲ ದೇಹ ಅನಿರುದ್ಧ ದೇಹ ಲಿಂಗದೇಹ ಮತ್ತು ಸ್ವರೂಪದೇಹ ಈ ನಾಲ್ಕು ಶರೀರಗಳಲ್ಲಿ ಜೀವನಿಗೆ ಸ್ಥೂಲ ಅನಿರುದ್ಧ ದೇಹ ಮತ್ತು ಲಿಂಗದೇಹ ಈ ಮೂರಕ್ಕೆ ನಾಶ ಇದೆ ದೇಹ ಅನ್ನೋದು ನಿತ್ಯವಾಗಿರುವಂಥದ್ದು ಅದು ಶಾಶ್ವತ ಯಾವತ್ತೂ ನಾಶ ಇಲ್ಲ ರೀತಿಯಿಂದಲೂ ನಾಶ ಅನ್ನೋದಿಲ್ಲ ಹೊರಗಿನ ಬಾಹ್ಯ ಶರೀರ ಕಳಿಸಿದ್ರೂ ಕೂಡ ಅಂತರ ಉಪಾಧಿ ಒಳಗೆ ಇರತಕ್ಕಂಥ ಉಪಾಧಿ ಅದು ಸ್ವರೂಪದೇ ಅದು ಎಂದೆಂದಿಗೂ ನಾಶ ಹೊಂದೋದಿಲ್ಲ ಆದ್ದರಿಂದ ಜೀವನಿತ್ಯ ಮತ್ತೆ ಅವಿನಾಶಿ ನಾಶ ಇಲ್ಲದೆ ಇರ್ತಕ್ಕಂಥವನು ಪರಮಾತ್ಮ ಬಿಂಬ ಜೀವ ಪ್ರತಿಬಿಂಬ ಜೀವ ಮತ್ತು ಪರಮಾತ್ಮ ಇವರಿಗೆ ಇಬ್ಬರಿಗೆ ಇರ್ತಕ್ಕಂಥ ಸಂಬಂಧ ಏನು ಅಂದರೆ ಉದಾಹರಣೆ ಕೊಡಬೇಕು ಅಂತಾದರೆ ನಮ್ಮ ನೆರಳು ಅಥವಾ ನಮ್ಮ ಫೋಟೋ ಭಾವಚಿತ್ರ ಅದು ಪ್ರತಿಬಿಂಬ ನಾವು ಬಿಂಬ ಇವುಗಳಿಗೆ ನಮ್ಮಿಂದ ಬೇರೆಯಾಗಿರ್ತಕ್ಕಂಥ ಅಸ್ತಿತ್ವವೂ ಇದೆ ಫೋಟೋ ಅಥವಾ ನೆರಳು ಏನಿದೆಯಲ್ಲ ಅದು ನಮ್ಮಂತೆಯೇ ಇದೆ ನಮಗೆ ಸಮಾನವಾಗಿರ್ತಕ್ಕಂಥ ಆಕಾರವನ್ನು ಪಡ್ಕೊಂಡಿದೆ ನಮ್ಮ ಅಧೀನವೇ ಆಗಿದೆ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಆ ಪ್ರತಿಬಿಂಬ ಬಿಂಬನ ಅಧೀನ ಬಿಂಬದ ಸದೃಶ್ಯದಂತೆ ಇರುವಂಥದ್ದು ಬಿಂಬ ಅನ್ನೋನು ಪೂರ್ಣ ಪ್ರತಿಬಿಂಬ ಅಪೂರ್ಣ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಂಡಾಗ ಎಡಗಡೆದು ಬಲಕ್ಕೆ ಬಲ ಬಲದಕ್ಕೆ ಇರೋದು ಎಡಗಡೆ ಸವ್ಯ ಅಪಸವ್ಯದಲ್ಲಿ ಕಾಣುವಂತೆ ಬಿಂಬನಲ್ಲಿ ಕ್ರಿಯೆ ನಡೆಯದೇ ಇದ್ದರೆ ಪ್ರತಿಬಿಂಬನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಿಯೆ ಅನ್ನೋದು ನಡೆಯೋದಿಲ್ಲ ತೇನವಿನ ತುಳಮಪ್ಪಿನ ಆದ್ದರಿಂದ ಜೀವ ಪರಮಾತ್ಮನಿಗೆ ಅಧೀನ ಕಿಂಚಿತ್ ಸಾದೃಶ್ಯ ಆಗಿದಾನೆ ಪ್ರತಿಬಿಂಬ ಕರಸ್ಕೊತಾನೆ ಕರೆಸ್ಕೊತಾನೆ ಬಿಂಬ ನಡೆದಾಗ ಮಾತ್ರ ಪ್ರತಿಬಿಂಬನಲ್ಲಿ ಕ್ರಿಯೆ ಅದೇ ರೀತಿಯಾಗಿ ಜೀವನು ಪರಮಾತ್ಮನಂತೆ ಚಿನ್ಮಯ ಸ್ವರೂಪನಾಗಿದ್ದಾನೆ ಅಂದರೆ ಸ್ವರೂಪದೇಹ ಚಿನ್ಮಯವಾಗಿದೆ ನಾಶರಹಿತ ಆಗಿದೆ ಜೀವನಿಗೂ ಮತ್ತು ಪರಮಾತ್ಮನಿಗೂ ಅನೇಕ ಅಂತರವೂ ಇದೆ ಕೆಲವು ಅಂಶಗಳಲ್ಲಿ ಸಾಮ್ಯತೆಯೂ ಕೂಡ ಇದೆ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ನಾವು ಬೆಳ್ಳಗಿದ್ರೂ ಕೂಡ ನಮ್ಮ ನೆರಳು ಮಾತ್ರ ಕಬ್ಬಾಗಿಯೇ ಇರುತ್ತೆ ಹೀಗೆ ಜೀವ ತಾನು ನಶ್ವರವಾಗಿರ್ತಕ್ಕಂಥ ಜಡವಸ್ತು ಅಲ್ಲ ಈ ಪ್ರಾಕೃತಿಕವಾಗಿರ್ತಕ್ಕಂಥ ಮನೋವಿಕಾರನೇ ತಾನಲ್ಲ ದೋಷೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನಿಗೆ ತಾನು ಸದೃಶನಾಗಿ ಇದ್ದಾನೆ ಅಂತ ನಿಶ್ಚಯ ಮಾಡಿ ತಾನು ಪರಮಾತ್ಮ ಕೊಟ್ಟಿರತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನದಿಂದ ಸದ್ಗುಣಗಳನ್ನು ಯಥಾಶಕ್ತಿ ಬೆಳೆಸ್ಕೋಬೇಕು ನೆರಳಿನಂತೆ ನೆರಳು ಆ ಜೀವನ ಅಧೀನವಾಗಿರುವಂತೆ ಜೀವ ಪರಮಾತ್ಮನಿಗೆ ಸದಾಕಾಲ ಅಧೀನನಾಗೇ ಇರ್ತಾನೆ ಆ ರೀತಿಯಾಗಿ ಜೀವ ಮತ್ತು ಪರಮಾತ್ಮರ ಬಿಂಬ ಪ್ರತಿಬಿಂಬ ಭಾವ ಉದಾಹರಣೆಗೆ ನಮ್ಮ ಫೋಟೋ ಅಥವಾ ಕನ್ನಡಿಯಲ್ಲಿ ಮೂಡತಕ್ಕಂಥ ಪ್ರತಿಬಿಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಾವು ಕನ್ನಡಿಯನ್ನು ಎಷ್ಟು ಅಲಂಕಾರ ಮಾಡಿದರೂ ಕೂಡ ಪ್ರತಿಬಿಂಬ ಚೆನ್ನಾಗಿ ಕಾಣೋದು ಸಾಧ್ಯ ಇಲ್ಲ ಬಿಂಬ ಅನಿಸುವಂತಹ ನಮ್ಮ ಮುಖ ಅಥವಾ ಶರೀರವನ್ನು ವೇಷಭೂಷಣಗಳಿಂದ ಅಲಂಕಾರ ಮಾಡಿದರೆ ಪರಿಷ್ಕಾರ ಮಾಡಿದರೆ ನಮ್ಮ ಫೋಟೋ ಅಥವಾ ಪ್ರತಿಬಿಂಬ ಅನ್ನೋದು ಚೆನ್ನಾಗಿ ಕಾಣುತ್ತೆ ಆದ್ದರಿಂದ ನಮ್ಮನ್ನು ಅಲಂಕಾರ ಮಾಡಿಕೊಳ್ಳಿಕ್ಕೆ ಯಾವುದೇ ಸೌಂದರ್ಯ ಸಾಧಕವರ್ಧಕಗಳು ಕೂಡ ಬೇಕಾಗಿಲ್ಲ ನಮ್ಮ ಪ್ರಗತಿ ಅಥವಾ ವಿಕಾಸಗಳನ್ನು ಸಾಧಿಸಬೇಕು ಅಂತಾದರೆ ನಮ್ಮನ್ನೇ ನಾವು ಪೂಜಿಸ್ಕೊಳ್ಳೋದು ಅಲ್ಲ ಕನ್ನಡಿಯನ್ನು ಅಲಂಕಾರ ಮಾಡೋದು ಅಲ್ಲ ಎರಡೂ ಕೂಡ ವ್ಯರ್ಥ ಹೇಗೋ ಅಥವಾ ನಿರುಪಯುಕ್ತ ಹೇಗಾಗುತ್ತೋ ಅದೇ ರೀತಿಯಾಗಿ ನಮ್ಮ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನನ್ನು ಅನಂತ ಗುಣಗಳಿಂದ ಅಲಂಕರಿಸಿ ಅಂದರೆ ಸ್ತೋತ್ರಾದಿಗಳನ್ನು ಮಾಡಿ ಪೂಜೆ ಮಾಡಿದಷ್ಟು ನಮ್ಮ ದಿವ್ಯವಾಗಿರ್ತಕ್ಕಂಥ ಭವ್ಯವಾದ ವ್ಯಕ್ತಿತ್ವ ಅನ್ನೋದು ಪ್ರಕಟವಾಗತ್ತೆ ಎಂ ಯಥಾ ಯಥಾ ಉಪವಾಸತೆ ತದೇವತಿ ಅಂತ ನಮ್ಮನ್ನ ಸುಂದರವಾಗಿ ಕಾಣುವಂತೆ ಮಾಡೋದಕ್ಕೆ ನಾವು ಮಾಡಬೇಕಾಗಿದ್ದೇನೋ ಪರಮಾತ್ಮನ ಕಡೆಗೆ ಭಕ್ತಿಯ ದೃಷ್ಟಿಯನ್ನು ನಾವು ಹರಿಸಬೇಕು ಈ ವಿಚಾರವನ್ನು ಭಾಗವತ ಸಪ್ತಮ ಸ್ಕಂದದಲ್ಲಿ ತಿಳಿಸ್ತಾರೆ ಹೆಚ್ಚಾತ್ಮನೇ ಪ್ರತಿಬಿಂಬಸೆ ಯಥಾಮುಖ್ರೀ ಹೀಗೆ ಇಲ್ಲಿ ತನಕ ದೇಹದ ಅಥವಾ ಶರೀರದ ಅನಿತ್ಯತೆ ಮತ್ತೆ ಆತ್ಮನ ನಿತ್ಯತೆ ಅಭಿಮಾನ ತ್ಯಾಗ ಇವುಗಳ ಉಪದೇಶದಿಂದ ಅರ್ಜುನನ ಅನೇಕ ಸಂಶಯಗಳಿಗೆ ಶ್ರೀಕೃಷ್ಣ ಪರಿಹಾರವನ್ನು ಕೊಟ್ಟಿಯಾನೆ ಶ್ರೀಕೃಷ್ಣ ಅದನ್ನೇ ಹೇಳಿರೋದು ನಾಸೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಹುಟ್ಟುವ ಶರೀರಕ್ಕೆ ಶಾಶ್ವತವಾದ ಅಸ್ತಿತ್ವ ಹುಟ್ಟದೇ ಇರತಕ್ಕಂಥ ಆತ್ಮನಿಗೆ ನಿವೃತ್ತಿಯೂ ಇಲ್ಲ ಧರ್ಮ ಯುದ್ಧದಿಂದ ಹಾನಿ ಎನ್ನುವುದು ಯಾವತ್ತೂ ಆಗೋದಿಲ್ಲ ಎಂದೆಂದೂ ಆಗೋದಿಲ್ಲ ದುಷ್ಕೃತ್ಯಗಳಿಂದ ಎಂದೂ ಒಳ್ಳೆಯದಾಗೋದಿಲ್ಲ ಒಳ್ಳೆಯ ಕೃತ್ಯದಿಂದ ಎಂದೂ ಅನಿಷ್ಟ ಆಗೋದಿಲ್ಲ ಅಂತ ಅರ್ಥ ಅಷ್ಟೇ ಅಲ್ಲ ಈ ಯುದ್ಧ ದುಷ್ಟ ದುರ್ಯೋಧನನ ವಿರುದ್ಧವಾಗಿ ಪಾಂಡವರು ನಡೆಸಿರ್ತಕ್ಕಂಥ ಯುದ್ಧ ದಾಯಾದಿಗಳ ಜಗಳ ಅಲ್ಲ ಇದು ಅಧರ್ಮದ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಧರ್ಮದ ಹೋರಾಟ ಇದು ದುರ್ಯೋಧನ ಮೊದಲಿನಿಂದಲೂ ಲೋಕಕಟ್ಟಕವಾಗಿರ್ತಕ್ಕಂಥ ಕುಟಿಲ ಮತ್ತು ಸ್ವಾರ್ಥಪರವಾಗಿರ್ತಕ್ಕಂಥ ನೀತಿಯಿಂದನೇ ರಾಜ್ಯಭಾರ ಮಾಡ್ತಿದ್ದವನು ದುರ್ಯೋಧ ಆ ದುರ್ಯೋಧನನಿಗೆ ಕಳಿಂಗ ನೀತಿ ಅಥವಾ ಕಣಿ ಕಣಿಕ ನೀತಿ ಅಂಥೇಳಿ ಆ ಕುಟಿಲ ನೀತಿಯನ್ನು ಹೇಳ್ಕೊಡ್ಲಿಕ್ಕೆ ಒಬ್ಬ ಗುರು ಇದ್ದ ಬರೀ ಈ ರೀತಿಯಾಗಿರ್ತಕ್ಕಂಥ ಸ್ವಾರ್ಥ ಉಪದೇಶವನ್ನೇ ಮಾಡ್ತಿದ್ದ ಅಂತಹ ಕುಟಿಲ ಅಥವಾ ಕಳಿಂಗ ಅಂತ ಹೇಳಿದ್ದ ಅವನಿಂದ ಈ ರೀತಿಯಾಗಿರ್ತಕ್ಕಂಥ ಕುಟಿಲ ನೀತಿ ಆ ಉಪದೇಶ ಅನ್ನೋದು ಅವನಿಗೆ ಬಾಲ್ಯದಿಂದನೇ ಅವನಿಗೆ ಸಿಗ್ತಾ ಇತ್ತು ಅದೇ ದಾರಿಯಲ್ಲಿ ಆತ ನಡೆದು ಲೋಕದ ವಾತಾವರಣವನ್ನೆಲ್ಲ ಕೆಳಿಸಿ ಹಾಳು ಮಾಡಿದ್ದ ಭೀಷ್ಮಾದಿಗಳಂತಹ ಆ ದುರ್ಯೋಧನನ ಈ ಅನ್ಯಾಯವನ್ನು ಪ್ರತಿಭಟನೆ ಮಾಡುವಂತಹ ಶಕ್ತಿ ಅನ್ನೋದು ಕುಗ್ಗು ಹೋಗಿತ್ತು ಪ್ರಾರಬ್ಧ ಕರ್ಮ ಜೀವನದಲ್ಲಿ ಕಪಟ ಅಥವಾ ವಂಚನೆಗೆ ಪ್ರಧಾನ ಸ್ಥಾನ ಇರಬೇಕು ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡ್ಬೋದು ದೇವತೆಗಳ ಪೂಜೆಗೆ ಸ್ಥಾನ ಇಲ್ಲ ಜಗತ್ತಿನ ವಂಚನೆಗಾಗಿ ಸ್ವಾರ್ಥ ಸಾಧನೆಗಾಗಿ ಮಾತ್ರ ಧರ್ಮದ ನಾಟಕವನ್ನ ಆಡಬೇಕು ಈ ರೀತಿಯ ಭೋಗಪರವಾಗಿರ್ತಕ್ಕಂಥ ನಾಸ್ತಿಕ ನೀತಿಯ ಉಪದೇಶವನ್ನು ದುರ್ಯೋಧನ ಗುರುವಿನಿಂದ ಪಡ್ಕೊಂಡು ಆ ಎಲ್ಲ ಕುಟಿಲ ತಂತ್ರಗಳನ್ನು ಕೂಡ ತಿಳ್ಕೊಂಡು ಆ ಮಾದರಿಯಲ್ಲೇ ನಡೆಯುವಂತಹ ದುಷ್ಟ ದುರ್ಯೋಧನನ ದುಷ್ಟಶಕ್ತಿಯಿಂದ ಸಂಭವಿಸಿರುವಂತಹ ಲೋಕದ ವಿಷ ವಾತಾವರಣವನ್ನು ಸರಿಪಡಿಸುವುದಕ್ಕಾಗಿ ಈ ಮಹಾಭಾರತದ ಯುದ್ಧದ ಮುಖ್ಯ ಉದ್ದೇಶ ಆಗಿತ್ತು ಹೀಗೆ ರಹಿತವಾದ ವಿಶ್ವ ಕಲ್ಯಾಣಕರವಾಗಿರ್ತಕ್ಕಂಥ ಈ ಯುದ್ಧದಿಂದ ಶ್ರೇಯಸ್ಸು ಸಿಗತ್ತೆ ಹೊರತು ಎಂದಿಗೂ ನರಕಾದಿ ಲೋಕಗಳ ಪ್ರಾಪ್ತಿ ಅನ್ನೋದಾಗೋದಿಲ್ಲ ಧರ್ಮ ಸಾಧನವಾಗಿರ್ತಕ್ಕಂಥ ಯುದ್ಧಕ್ಕಿಂತ ಶ್ರೇಯಸ್ಸಿನ ಮಾರ್ಗ ಬೇರೆ ಕ್ಷತ್ರಿಯನಿಗೆ ಯಾವುದೂ ಇಲ್ಲ ಅವನಿಗೆ ಇರ್ತಕ್ಕಂಥದ್ದು ಈ ಯುದ್ಧಾಕ್ಯ ಕರ್ಮವಂದೇ ಮಾರ್ಗ ಕ್ಷತ್ರ ಧರ್ಮವನ್ನು ಪರಿಪಾಲನೆ ಮಾಡೋದು ಬರೀ ಯುದ್ಧದಿಂದ ಕ್ಷತ್ರಿಯನಿಗೆ ಶ್ರೇಯಸ್ಸಾಗತ್ತೆ ಅಂತ ಶ್ರೀಕೃಷ್ಣನ ಅಭಿಪ್ರಾಯ ಅಲ್ಲ ಆದ್ದರಿಂದ ಶ್ರೀಕೃಷ್ಣನ ಸ್ಪಷ್ಟ ಅಭಿಪ್ರಾಯ ಏನು ಯುದ್ಧ ಧರ್ಮ ಆಗಬೇಕು ಅಥವಾ ಧರ್ಮ ಯುದ್ಧ ಆದಾಗ ಮಾತ್ರ ಅದು ಶ್ರೇಯಸ್ಕರ ಅಂತ ಹಿಂದಿನ ಕಾಲದಲ್ಲಿ ಕ್ಷತ್ರಿಯರಲ್ಲಿ ಬರೀ ಯುದ್ಧ ನೀತಿಗೆ ಪ್ರೋತ್ಸಾಹವನ್ನು ಕೊಡ್ತಿದ್ರು ಅಂತ ಕೆಲವರು ಆಕ್ಷೇಪವನ್ನು ಮಾಡ್ತಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧ್ಯೇಯ ಉದ್ದೇಶಗಳಿಲ್ಲದೇ ಇರತಕ್ಕಂಥ ಬರೀ ಸಾಮ್ರಾಜ್ಯ ವಿಸ್ತರಣೆಯ ಯುದ್ಧ ಮಾರ್ಗವನ್ನ ಶ್ರೀಕೃಷ್ಣ ಯಾವತ್ತೂ ಸಮರ್ಥನೆ ಮಾಡಿಲ್ಲ ಕೇವಲ ಸ್ವಾರ್ಥ ಸಾಧನೆಗಾಗಿ ಭಯಾನಕ ಸಮರವನ್ನು ಆರಂಭ ಮಾಡ್ತಾರೋ ಲೋಕ ಕಂಟಕ ಲೋಕ ಕ್ಷಯಕಾರಕ ಅಂತ ಕರಿತಾ ಇದ್ರು ಲೋಕಕ್ಕೆ ಹಿತಕಾರಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟ ತತ್ವವನ್ನು ಸಾಧನೆ ಮಾಡೋದಕ್ಕಾಗಿ ನಡೆಸ್ತಕ್ಕಂಥ ಅನಿವಾರ್ಯವಾದ ಸಮರವೇ ಅಂತಹ ಧರ್ಮಯುದ್ಧದಲ್ಲಿ ಭಾಗವಹಿಸಿ ವೀರತನದಿಂದ ಹೋರಾಡಿ ಪ್ರಾಣವನ್ನು ಅರ್ಪಣೆ ಮಾಡುವಂಥವರನ್ನು ವಿಶೇಷವಾಗಿ ಪ್ರಶಂಸೆ ಮಾಡಲಾಗಿದೆ ಮಹಾಭಾರತದಲ್ಲಿ ಅವರೇ ವೀರ ಸ್ವರ್ಗವನ್ನು ಪಡೆತಕ್ಕಂಥ ಅಧಿಕಾರಿಗಳು ಇಂತಹ ಪವಿತ್ರವಾಗಿರ್ತಕ್ಕಂಥ ಧ್ಯೇಯ ಉದ್ದೇಶಗಳಿಲ್ಲದೇ ಇರುವಂತಹ ಸಾಮ್ರಾಜ್ಯಶಾಹಿ ಮನೋವೃತ್ತಿಯ ಆಕ್ರಮಣ ಭಾವ ಏನಿದೆಯಲ್ಲ ಅಂತಹ ಸ್ವಾರ್ಥ ಸಮರವನ್ನು ಶಾಸ್ತ್ರಗಳು ಯಾವತ್ತೂ ಪ್ರೋತ್ಸಾಹನೆ ಮಾಡಿಲ್ಲ ಈಗ ಪಾಂಡವರು ನಡೆಸುವಂತಹ ಯುದ್ಧವು ಇಂತಹ ಧಾರ್ಮಿಕ ಹೋರಾಟ ಆಗಿತ್ತು ಧರ್ಮಯುದ್ಧವೇ ಆಗಿತ್ತು ಆದ್ದರಿಂದ ವಿಶ್ವದಲ್ಲಿ ಧರ್ಮ ಸಂಸ್ಥಾಪನೆಗೆ ಅತ್ಯಂತ ಸಹಾಯಕವಾಗುವಂತಹ ಇಂತಹ ಹೋರಾಟ ಸಂದರ್ಭ ಜೀವನದಲ್ಲಿ ಸಿಗೋದು ಬಹಳ ಕಡಿಮೆ ಅರ್ಜುನನಿಗೆ ಈ ಅಪೂರ್ವವಾಗಿರತಕ್ಕಂಥ ಒಂದು ಪ್ರಸಂಗ ದೊರಕಿರೋದು ಸ್ವರ್ಗದ ದ್ವಾರವನ್ನು ಬಾಗಲನ್ನು ತರದಂತೆ ಆಗಿದೆ ಅಂತ ಶ್ರೀಕೃಷ್ಣ ಯುದ್ಧಕ್ಕೆ ಅಪ್ಪಣೆಯನ್ನು ಕೊಡ್ತಾನೆ ಭಗವಂತನಂತೆ ಪ್ರತಿಯೊಬ್ಬ ಜೀವನು ಕೂಡ ನಿತ್ಯನಾಗಿ ಇರ್ತಾನೆ ಈ ಮಾತನ್ನು ಗೀತೆ ಅನೇಕ ರೀತಿಯಲ್ಲಿ ಸಮರ್ಥನೆ ಮಾಡಿದೆ ಜೀವ ಸ್ವರೂಪತಃ ಅನಾದಿನೂ ಹೌದು ನಿತ್ಯನೂ ಹೌದು ಸಕಲ ಜೀವರು ಪರಮಾತ್ಮನ ಪ್ರತಿಬಿಂಬರು ಬಿಂಬನಾಗಿರ್ತಕ್ಕಂಥ ಭಗವಂತ ಅನಾದಿ ಮತ್ತು ನಿತ್ಯ ಆದ್ದರಿಂದ ಅವನಿಗೆ ಪ್ರತಿಬಿಂಬರಾಗಿರುವಂಥ ಜೀವರು ಕೂಡ ಅನಾದಿನೂ ಹೌದು ನಿತ್ಯರೇ ಆಗಿದ್ದಾರೆ ಪ್ರತಿಬಿಂಬ ನಾಶಕ್ಕೆ ಕಾರಣಗಳು ಅಂತಾದರೆ ಬಿಂಬನಾಶ ಆದಾಗ ಪ್ರತಿಬಿಂಬನಾಶ ಇಲ್ಲಿ ಸರ್ವರಿಗೂ ಬಿಂಬನಾಗಿರುವನು ಯಾರು ಪರಮಾತ್ಮ ಅವನು ನಿತ್ಯನಾಗಿದ್ದಾನೆ ಚತುರ್ವಿಧ ನಾಶರಹಿತನಾಗಿದ್ದಾನೆ ಆದ್ದರಿಂದ ಬಿಂಬನಾಶದ ಪ್ರಸಕ್ತಿಯೇ ಇಲ್ಲದೆ ಇರೋದ್ರಿಂದ ಪ್ರತಿಬಿಂಬನಾಶಕ್ಕೂ ಪ್ರಸಂಗ ಇಲ್ಲ ಇನ್ನು ಉಪಾದಿನಾಶದಿಂದ ಪ್ರತಿಬಿಂಬನಾಶ ಅಂತ ಹೇಳೋದಾದರೆ ಪ್ರತಿಬಿಂಬನಾಶ ಉಪಾದಿನಾಶ ಆಗೋ ಸಾಧ್ಯತೆ ಇಲ್ಲಿ ಈ ಪ್ರೀವ ಮತ್ತು ಪರಮಾತ್ಮ ಈ ವಿಚಾರದಲ್ಲಿ ಉಪಾದಿ ನಾಶ ಅನ್ನೋದು ಸಾಧ್ಯ ಇಲ್ಲ ಯಾಕೆ ಅಂದರೆ ಸ್ವರೂಪದೇಹವೇ ಉಪಾಧಿ ಇದು ಅನಾದಿಯೂ ಹೌದು ನಿತ್ಯವೂ ಹೌದು ಬಾಹ್ಯದೇಹ ಆದರೆ ಉಪಾಧಿ ಅಲ್ಲ ಅದು ಅದಕ್ಕೆ ನಾಶ ಇದೆ ಜೀವನಿಗೆ ಸಂಸಾರದಿಂದ ಬಿಡುಗಡೆ ಆದಾಗ ನಾಶ ಆಗೋದು ಬಾಹ್ಯದೇಹ ಅಥವಾ ಸ್ಥೂಲ ಅನಿರುದ್ಧ ಲಿಂಗದೇಹಗಳೇ ಹೊರತು ಸ್ವರೂಪದೇಹ ಯಾವತ್ತೂ ನಾಶ ಇಲ್ಲ ಆದ್ದರಿಂದ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನ ನಿತ್ಯತ್ವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧ ಅಥವಾ ಹಾನಿ ಅನ್ನೋದಿಲ್ಲ ಈ ನಾಲ್ಕು ದೇಹಗಳು ಹೇಗಿದೆ ಅಂತ ಕೇಳಿದ್ರೆ ವಸ್ತ್ರವನ್ನು ನಾವು ತೊಟ್ಟಾಗ ನಾವು ತೊಟ್ಟ ಬಟ್ಟೆಯೊಳಗೆ ಚರ್ ಈ ಚರ್ಮದ ದೇಹ ಇದೆ ಅಂದರೆ ದೇಹದ ಮೇಲೆ ಬಟ್ಟೆಯನ್ನು ತೊಟ್ಟುಕೊಂಡಿದ್ದೀವಿ ಈ ಬಾಹ್ಯ ದೇಹಗಳೊಳಗೆ ಪ್ರತಿಯೊಬ್ಬ ಜೀವರಿಗೂ ಸ್ವರೂಪ ದೇಹ ಅನ್ನೋದು ಇರುತ್ತೆ ಮತ್ತು ಅದೇ ದೇಹ ಉಪಾಧಿಯಾಗಿರೋದ್ರಿಂದ ಜೀವ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಬಿಂಬ ಆಗದೆ ಹಾಗೆ ಇರ್ತೀನಿ ಅನ್ನುವಂತಹ ಪ್ರಸಕ್ತಿಯೇ ಇಲ್ಲ ಪರಮಾತ್ಮನಿಗೆ ಕಿಂಚಿತ್ ಸಾದೃಶ್ಯನಾಗಿದ್ದು ಪೂರ್ಣವಾಗಿ ಪರಮಾತ್ಮನ ಅಧೀನನಾಗಿದ್ದಾನೆ ಇದೆ ಪ್ರತಿಬಿಂಬ ಅನ್ನೋ ಶಬ್ದದ ಅರ್ಥ ತದ್ ಅಧೀನತ್ವ ತತ್ ಸಾದೃಶ್ಯವತ್ ತಾದೃಶ್ಯತ್ವ ಅಂದರೆ ಪೂರ್ಣ ಪ್ರಮಾಣದ ಸಾದೃಶ್ಯ ಅಲ್ಲ ಕಿಂಚಿತ್ ಸಾದೃಶ್ಯ ಅಂತ ಜೀವನ ಸ್ವರೂಪ ದೇಹಕ್ಕೆ ಎಂದೂ ಹುಟ್ಟು ಸಾವುಗಳಿಲ್ಲ ನೈನಂ ಚಿಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ಇತ್ಯಾದಿ ಎಲ್ಲ ಮುಂದೇಳ್ತಾ ಇದ್ದಾನೆ ಸ್ವಾಭಾವಿಕ ಮರಣವೂ ಸ್ವರೂಪದೇಹಕ್ಕೆ ಇಲ್ಲ ಜೀವನನ್ನು ಯಾವ ಶಸ್ತ್ರದಿಂದಲೂ ಕತ್ತರಿಸೋದಕ್ಕೆ ಸಾಧ್ಯ ಇಲ್ಲ ಬೆಂಕಿಯಿಂದ ಸುಡುವುದಕ್ಕೆ ಸಾಧ್ಯ ಇಲ್ಲ ನೀರಿನಿಂದ ನೆನೆಸೋದಕ್ಕೆ ಒದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗಾಳಿಯಿಂದ ಒಣಗಿಸೋದಕ್ಕೂ ಸಾಧ್ಯ ಇಲ್ಲ ಎಷ್ಟು ಹರಿತವಾದ ಆಯುರ್ವೇದ ತಗೊಂಡು ಸೂಕ್ಷ್ಮಾಡುಗಳನ್ನು ಹೇಗೆ ಕತ್ತರಿಸೋದು ಸಾಧ್ಯ ಇಲ್ಲವೋ ಅದೇ ರೀತಿಯಾಗಿ ಜೀವನ ಸ್ವರೂಪದೇಹ ಜೀವ ಯಾವುದೇ ಜಡದ ಸೂಕ್ಷ್ಮ ಪರಮಾಣುವಿಗಿಂತಲೂ ಸೂಕ್ಷ್ಮ ಆಗಿರೋದ್ರಿಂದ ಶಸ್ತ್ರ ಮೊದಲಾಗಿರ್ತಕ್ಕಂಥ ಯಾವ ಜಡ ಪದಾರ್ಥವೂ ಅವನನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಏನಾಯಿತು ಜೀವನ ನಿತ್ಯತ್ವಕ್ಕೆ ಎಂದೂ ಧಕ್ಕೆ ಇಲ್ಲ ಪರಮಾತ್ಮ ಇಂತಹ ಸೂಕ್ಷ್ಮಾತಿಸೂಕ್ಷ್ಮ ಜೀವರೊಳಗೂ ಇರುವಂತಹ ಪರಮ ಸೂಕ್ಷ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್ ನಾಶ ಇಲ್ಲ ಅಂತಾದಮೇಲೆ ಅವನೊಳಗಿರುವಂತಹ ಪರಮಾತ್ಮನಿಗೆ ನಾಶದ ಪ್ರಸಕ್ತಿಯೇ ಇಲ್ಲ ನಿತ್ಯೋ ನಿತ್ಯಾನಂ ಚೇತನಶ್ಚೇತನಾನಾಮಂತ ನಿತ್ಯರಿಗೆ ನಿತ್ಯತ್ವವನ್ನು ಚೇತನರಿಗೆ ಚೈತನ್ಯವನ್ನು ಕೊಟ್ಟೋನೆ ಪರಮಪುರುಷನಾಗಿರ್ತಕ್ಕಂಥ ಪರಮಾತ್ಮ ಇನ್ನ ಜೀವನ ಸ್ವರೂಪದೇಹ ನಿತ್ಯ ಆಗಿದ್ದರೂ ಬಾಹ್ಯದೇಹಗಳಿಗೆ ನಾಶ ಅನ್ನೋದಿದೆ ಲಿಂಗ ಶರೀರ ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರ ಆದರೆ ಪರಮಾತ್ಮನಿಗೆ ಯಾವುದೇ ಪ್ರಸಂಗದಲ್ಲೂ ಬಾಹ್ಯದೇಹಗಳು ಇಲ್ಲವೇ ಇಲ್ಲ ಅಪ್ರಾಕೃತ ಶರೀರಿ ಜ್ಞಾನಾನಂದಮಯ ಶರೀರಿ ಮೂಲರೂಪದಲ್ಲೂ ಅಷ್ಟೇ ಅವತಾರ ರೂಪಗಳಲ್ಲೂ ಅದೇ ರೀತಿಯಾಗಿ ಅಪ್ರಾಕೃತನಾಗೆ ಪರಮಾತ್ಮ ಇರ್ತಾನೆ ಅಂತವಂತ ಇಮೇ ದೇಹ ನಿತ್ಯ ಸೋಕ್ತಃ ಶರೀರಿಣ ಅನಾಶಿನೋ ಅಪ್ರಮೇಯಸ್ಯ ತಸ್ಮತ್ತ ಯುಜಸ್ವ ಇಲ್ಲಿ ಇಮೇ ದೇಹ ಇಶೇಷಣಾತ್ ಅಂದರೆ ನಿತ್ಯವಾಗಿರ್ತಕ್ಕಂಥ ಚಿದಾನಂದಾತ್ಮಕವಾಗಿರುವಂತಹ ಸ್ವರೂಪದೇಹೇ ಅಂತಹ ಸ್ವರೂಪದೇಹದಲ್ಲಿ ಮುಕ್ತಾನಾಮಪಿ ವಿದ್ಯತೆ ಇತ್ತು ಜ್ಞಾಯತೆ ಆದ್ದರಿಂದ ಜೀವನ ಸ್ವರೂಪದೇಹ ಅನ್ನೋದು ಅನಾದಿಯೂ ಹೋದು ನಿತ್ಯವೂ ಹೋದು ಯಾವತ್ತೂ ನಾಶ ಇಲ್ಲ ಅರ್ಜುನನ ಅನೇಕ ಸಂಶಯಗಳಲ್ಲಿ ಶ್ರೀಕೃಷ್ಣ ಉತ್ತರವನ್ನು ಕೊಡ್ತಾನೆ ಅರ್ಜುನ ಕೇಳ್ತಾನೆ ಕೌರವರು ಒದಾರ್ಹರೇ ಇರ್ಬೋದು ಅವ್ರನ್ನ ಸಂಹಾರ ಮಾಡಬೇಕು ಅವರ ಸಂಹಾರಕ್ಕೆ ಅರ್ಹರು ಅಂತಾದರೂ ನಾವೇ ಯಾಕೋ ಅವ್ರನ್ನ ಸಂಹಾರ ಮಾಡಬೇಕು ಬೇರೆ ಇನ್ಯಾವುದಾದರೂ ಕೊಲ್ಬೋದಲ್ಲ ಅವರನ್ನ ಅಂತ ಕೇಳಿದ್ರೆ ಮೊದಲಿಗೆ ಪ್ರಶ್ನೆನೇ ಸರಿ ಇಲ್ಲ ಅಂದ ಕೃಷ್ಣ ಯಾಕೆ ಅಂದರೆ ಅರ್ಜುನ ಕ್ಷತ್ರಿಯ ಅವನು ಈ ರೀತಿಯಾಗಿ ಪ್ರಶ್ನೆ ಮಾಡುವಂತೆ ಇಲ್ಲ ಅರ್ಜುನ ಯಾವುದೋ ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಕ್ಷತ್ರಿಯ ಕ್ಷಾತ್ರಧರ್ಮವನ್ನು ವಿಹಿತ ಕರ್ಮ ಅದನ್ನು ಪರಿಪಾಲನೆ ಮಾಡಬೇಕಾಗಿರತಕ್ಕಂಥದ್ದು ವಿಹಿತ ಕರ್ಮ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಪರಿಪಾಲನೆ ಮಾಡುವಂತಹ ರಕ್ಷಣೆ ಮಾಡುವಂತಹ ಹೊಣೆ ಹೊತ್ತವನು ರಾಜಮನೆತನದ ಕ್ಷತ್ರಿಯ ಚಂದ್ರವಂಶದ ಅರಸುಮನೆತನದವನು ಆದ್ದರಿಂದ ದುಷ್ಟರ ಸಂಹಾರವನ ಕರ್ತವ್ಯಕರಮ ಉದಾಹರಣೆಗೆ ಕಳ್ಳರೋ ದರೋಡೆ ಕೋರರು ಅಥವಾ ಇನ್ಯಾವುದೋ ಮಹಾ ಅಪರಾಧ ಮಾಡಿರ್ತಾರೆ ಅಂಥವ್ರನ್ನು ನಾವೇ ಯಾಕೆ ಹಿಡಿಬೇಕು ಅಂತ ಬೇರೆ ಯಾರಾದರೂ ಹಿಡಿಯಲಿ ಅಂತ ಪೊಲೀಸರು ಹೇಳಿದ್ರೆ ಎಷ್ಟು ಹಾಸ್ಯಾಸ್ಪದ ಆಗುತ್ತೋ ಆ ರೀತಿಯಾಗಿದೆ ಅರ್ಜುನನ ಪ್ರಶ್ನೆ ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಅರ್ಜುನ ಬಂಧುಗಳವರು ಅದರಿಂದ ನಾವು ಹೇಗೆ ಕೊಲ್ಲೋದವ್ರನ್ನ ಕೌರವರು ಬಂಧುಗಳೇ ಆಗಿದ್ದರು ಸ್ವಭಾವತಃ ದುಷ್ಟ್ರು ಲೋಕ ಕಂಟಕರು ತಂದೆ ತಾಯಿ ಗುರುಹಿರಿಯರ ಹಿರಿಯರ ಎದುರು ದ್ರೌಪದಿಯ ವಸ್ತ್ರಾಪಹರಣದಂತಹ ಹೀನ ಕೃತ್ಯಕ್ಕೆ ಕೈ ಹಾಕಿದವರು ಪರಮನೀಚರು ಎಲ್ಲ ರೀತಿಯಲ್ಲೂ ಕೂಡ ಆತ ಅಂತ ಕರೆಸ್ಕೊಂಡವರು ನಿಜವಾದ ಅರ್ಥದಲ್ಲಿ ಹೇಳೋದಾದರೆ ಬದುಕುವ ಹಕ್ಕನ್ನೇ ಕಳ್ಕೊಂಡಿರೋರು ದುರ್ಯೋಧನಾದಿಗಳು ಬಂಧುಗಳು ಅನ್ನೋ ಒಂದೇ ಕಾರಣಕ್ಕೆ ಅವರನ್ನು ಕೊಲ್ಲೋದಕ್ಕೆ ಅಡ್ಡಿ ಅಥವಾ ಅಬ್ಜೆಕ್ಷನ್ ಅಂತ ಆಗೋದಾದರೆ ಬಂಧುಗಳಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಇತರ ದುಷ್ಟರು ಯಾಕೆ ಅವರು ಸಂಹಾರಕ್ಕೆ ಅರ್ಹರಾಗ್ತಾರೆ ಅವ್ರ ಯಾಕೆ ಅರ್ಹರಾಗಬೇಕು ಅದರಿಂದ ನೀನು ಕೇಳುವಂಥದ್ದು ಸರಿಯಿಲ್ಲ ಸ್ವಧರ್ಮಪಿ ಚ ಅಪೇಕ್ಷೆ ನ ವಿಕಂಪಿತಮರ್ಹಸಿ ಇತ್ಯಾದಿ ಎಲ್ಲ ಅಂದರೆ ಬೇರೆಯವರು ದುಷ್ಟರಾಗಿದ್ದರೂ ಅವರು ಬಂದು ದುಷ್ಟರಾಗಿಲ್ದೇ ಇದ್ದರು ಅವರು ಬಂಧುಗಳಲ್ಲ ಅದಕ್ಕೆ ಒದಕ್ಕೆ ಅರ್ಹರು ಅಂತ ನೀನು ಹೇಳ್ದಂಗೆ ಆಗತ್ತೆ ಯಾರು ಬೇಕಾದವರು ಆಗಿರಲಿ ಅವರು ಅಪರಾಧ ಮಾಡಿದ್ದಾರೆ ಅಂತ ಶಿಕ್ಷೆ ಆಗಲೇಬೇಕು ಇದು ನಿಯಮ ಅದರಿಂದ ನೀನು ಈ ರೀತಿಯಾಗಿರ್ತಕ್ಕಂಥ ಬಂಧುಗಳನ್ನು ಯಾಕೆ ಕೊಲಬೇಕು ಅಂತ ಪ್ರಶ್ನೆ ಏನಕ್ಕೆ ಕೇಳ್ತಿದೆಯಲ್ಲ ಇದು ನಿನ್ನ ಪ್ರಶ್ನೆನೇ ಸರಿಯಾಗಿಲ್ಲ ಈ ರೀತಿಯಾಗಿ ಯಾವುದೋ ಒಂದು ದ್ವೇಷದಿಂದ ಕೊಲ್ತಾ ಇಲ್ಲ ಲೋಕಕಂಟಕರಾಗಿದ್ದರಿಂದ ಅವ್ರನ್ನ ಸಂಹಾರ ಮಾಡಲೇಬೇಕು ಬೇರೆ ಉಪಾಯ ಇಲ್ಲ ಅರ್ಜುನ ಹೇಳ್ತಾನೆ ಹಿಂದನೆ ಹೇಳಿದ್ದ ಯುದ್ಧ ಮಾಡಲಿಕ್ಕೆ ನನಗೆ ಭಯ ಆಗುತ್ತೆ ನಡುಕ ಬರ್ತಾಯಿದೆ ಅಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ಯುದ್ಧ ನೀನು ಅಂದ್ಕೊಂಡಂಗೆ ಯಾವುದೋ ಕರ್ಮವಲ್ಲ ಕರ್ತವ್ಯ ಕರ್ಮ ಅಂದರೆ ಕಡ್ಡಾಯವಾಗಿ ನೀನು ಮಾಡಲೇಬೇಕಾಗಿರುವಂಥದ್ದು ಕರ್ತವ್ಯವನ್ನು ಮಾಡಲಿಕ್ಕೆ ಹೆಮ್ಮೆ ಹೊರತು ನನಗೆ ಭಯ ಆಗ್ತಾಯಿದೆ ಹಿಂಜರಿಕೆ ಆಗ್ತಾಯಿದೆ ನಡುಕಾಗ್ತಾ ಇದೆ ಅಂತಲ್ಲ ಸುಳ್ಳು ಹೇಳೋದಕ್ಕೆ ಕಳತನ ಮಾಡೋದಕ್ಕೆ ಭಯ ಆಗಬೇಕು ನಡುಕ ಆಗಬೇಕು ಹಿಂಜರಿಕೆ ಆಗಬೇಕು ಧರ್ಮ ಪಾಲನೆಗೆ ಈ ರೀತಿಯಾಗಿ ಆಗಬಾರದು ಸತ್ಯ ಹೇಳಲಿಕ್ಕೆ ಲೋಕವನ್ನು ಉಳಿಸ್ಲಿಕ್ಕೆ ಭಯ ನಡಿಕೆ ಆಗಬೇಕು ಅರ್ಜುನ ಹೇಳ್ತಾನೆ ಭಿಕ್ಷೆ ಬೇಡಿ ತಿಂದ್ರು ಹೊಟ್ಟೆ ಹೊರಿಬೋದು ಅದಕ್ಕೆ ರಾಜ್ಯ ಯಾಕೆ ರಾಜ್ಯಕ್ಕಾಗಿ ಯುದ್ಧ ಯಾಕೆ ಅಂತ ಇನ್ನೊಂದು ರೀತಿಯಾಗಿ ಪ್ರಶ್ನೆ ಇಲ್ಲಿ ಬರೋದು ಕೇವಲ ಹೊಟ್ಟೆ ಹೊರಿಯುವಂತಹ ಪ್ರಶ್ನೆ ಅಲ್ಲ ರಾಜ್ಯ ಪಡೆದುಕೊಳ್ಳುವಂತಹ ಪ್ರಶ್ನೆಯೂ ಅಲ್ಲ ದುಷ್ಟರನ್ನು ಸಂಹಾರ ಮಾಡುವ ಪ್ರಜೆಗಳನ್ನು ರಕ್ಷಣೆ ಮಾಡುವಂಥ ಇಲ್ಲಿರೋದು. ಇದಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕಾಗಿ ಧರ್ಮಯುದ್ಧ ಈ ಧರ್ಮಯುದ್ಧ ಬಿಟ್ರೆ ಬೇರೆ ಯಾವ ಮಾರ್ಗವೂ ಕೂಡ ರಾಜ್ಯಭಾರ ಮಾಡಲಿಕ್ಕಾಗಲಿ ಸತ್ಪ್ರಜೆಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಲಿ ಇಲ್ಲವೇ ಇಲ್ಲ ಯುದ್ಧ ಹತ್ತು ಕೆಲಸಗಳಲ್ಲಿ ಒಂದು ಕೆಲಸ ಅಂತಲ್ಲ ಕ್ಷತ್ರಿಯನಿಗೆ ಅದೇ ಪ್ರಧಾನವಾಗಿರ್ತಕ್ಕಂಥ ಕರ್ಮತ್ವ ಕಾರ್ಯ ಅದಾಗಿ ಒದಗಿ ಬಂದಾಗ ರಾಜ್ಯವನ್ನ ಬೇಡ ಅಂತ ಬೇಕಾದ್ರೆ ತಿರಸ್ಕಾರ ಮಾಡ್ಬೋದು ಆದರೆ ಇಂತಹ ಧರ್ಮಯುದ್ಧವನ್ನು ಬೇಡ ಅಂತ ತಿರಸ್ಕಾರ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಅಧರ್ಮ ಯುದ್ಧವನ್ನ ಮಾಡೋದು ಎಂತಹ ಮಹಾಪರಾಧವೋ ಧರ್ಮಯುದ್ಧವನ್ನು ತ್ಯಾಗ ಮಾಡೋದು ಅಥವಾ ತಿರಸ್ಕಾರ ಮಾಡೋದು ಕೂಡ ಅಂಥ ಮಹಾನ್ ಅಪರಾಧವೇ ಇದೆ ತಾನಾಗಿ ಬಯಸಿ ಯುದ್ಧವನ್ನು ಮಾಡಬಾರ್ದು ಆದರೆ ಅದಾಗಿ ಒದಗಿ ಬಂದಾಗ ಅದನ್ನು ಬಿಡಲೂಬಾರ್ದು ಅಂತ ಕೃಷ್ಣ ಹೇಳ್ತಾನೆ ಅರ್ಜುನ ದುಃಖಪಟ್ಟಿದ್ದ ಅಯ್ಯೋ ಎಂಥ ಪಾಪ ಕಾರ್ಯಕ್ಕೆ ನಾವು ಸಿಕ್ಕಾಕೊಂಡ್ಬಿಟ್ವಿ ಅಂತ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಧರ್ಮಯುದ್ಧ ಅನ್ನೋದು ಯಾವತ್ತೂ ಪಾಪಕರ ಅಲ್ಲ ಅದು ತುಂಬ ಪುಣ್ಯಕರವಾಗಿರ್ತಕ್ಕಂಥ ಶ್ರೇಯಸ್ಕರವಾಗಿರುವಂತಹ ಕಾರ್ಯ ಅಂತಹ ಅವಕಾಶ ಅಥವಾ ಅಪರ್ಚುನಿಟಿ ಎಲ್ರಿಗೂ ಸಿಗಲ್ಲ ತುಂಬ ಪುಣ್ಯವಂತರಿಗೆ ಮಾತ್ರ ಇಂತಹ ಧರ್ಮಯುದ್ಧ ಮಾಡುವಂತಹ ಅವಕಾಶ ಅನ್ನೋದು ಪ್ರಾಪ್ತಿಯಾಗತ್ತೆ ಧರ್ಮ ರಕ್ಷಣೆ ದೇಶ ದೇವಪೂಜೆಗಳಂತಹ ಮಹಾಕಾರ್ಯ ಎಂದು ಸಾಮಾನ್ಯ ಅರಿ ಅರ್ಹತೆಯನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳಿಗೆ ಪುಣ್ಯ ಸಂಪಾದನೆ ಮಾಡದೇ ಇದ್ದವರಿಗೆ ಸಿಗೋದೇ ಇಲ್ಲ ಅರ್ಜುನ ಹೇಳಿದ್ದ ತಿಳ್ಕೊಂಡಿದ್ದ ಯುದ್ಧವನ್ನು ತ್ಯಾಗ ಮಾಡೋದೇ ಕ್ಷೇಮಕರ ಅಂತ ಆದರೆ ಶ್ರೀಕೃಷ್ಣ ಅದನ್ನು ನಿರಾಕರಣೆ ಮಾಡ್ತಾನೆ ಇದು ಕೇವಲ ಪುಣ್ಯವಂತರಿಗೆ ಮಾತ್ರ ಸಿಗುವಂಥ ಒಂದು ವಿಶೇಷ ಅವಕಾಶ ಅದನ್ನು ಯಾವತ್ತೂ ಕೂಡ ಹಾಳು ಮಾಡ್ಕೋಬಾರ್ದು ಯುದ್ಧವನ್ನು ತ್ಯಾಗ ಮಾಡಿದ್ರೆ ಧರ್ಮದ ಜೊತೆಗೆ ಕೀರ್ತಿಯೂ ನಾಶ ಆಗತ್ತೆ ಪಾಪ ಬಂದೇ ಬರುತ್ತೆ ತಿಳಿದವರು ಜ್ಞಾನಿಗಳು ಅದರಲ್ಲೂ ಶತ್ರುವರ್ಗದವರು ಧರ್ಮ ತೊರೆದವನನ್ನು ತೆಗಿತಾರೆ ಶತ್ರುಗಳಂತೂ ಮನಸ್ಸಿಗೆ ಬಂದಂತೆ ಲೇಬಡಿ ಮಾಡ್ತಾರೆ ಹಾಸ್ಯ ಮಾಡ್ತಾರೆ ಹೇಳಿ ಅಂತ ನಿನ್ನನ್ನು ಮುದಲಿಸ್ತಾರೆ ಸಂಭಾವಿತ ವ್ಯಕ್ತಿಗೆ ಇಂತಹ ಅಪಮಾನಕ್ಕಿಂತ ಮರಣನೇ ಲೇಸು ಸಂಭಾವಿತ ಸಿ ಕೀರ್ತಿ ಮರಣಾತ್ ಅತಿರಿಚ್ಯತೆ ಅಂತ ಗೀತೆಯಲ್ಲೇ ಆದ್ದರಿಂದ ಅರ್ಜುನ ತಿಳಿದಂತೆ ಯುದ್ಧವನ್ನು ತ್ಯಾಗ ಮಾಡೋದು ಕ್ಷೇಮಕರ ಅಲ್ಲ ಪಾಪಕರ ಅಲ್ವಾ ಅಲ್ಲ ಅಲ್ಲ ದುಃಖಕರವೂ ಅಲ್ಲ ಕೇವಲ ಕರ್ತವ್ಯ ಕರ್ಮ ಅರ್ಜುನ ಅಂತಾನೆ ಯುದ್ಧದಲ್ಲಿ ಗೆಲುವು ಯಾರಿಗೆ ಅಂತ ತಿಳಿಯೋದಿಲ್ಲ ಅಂದಮೇಲೆ ಅದನ್ನು ಯಾತಕ್ಕಾಗಿ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಸೋಲು ಗೆಲುವುಗಳ ಚಿಂತೆ ಬೇಡ ಸತ್ತರೆ ವೀರಮರಣ ಸ್ವರ್ಗ ಗೆದ್ದರೆ ರಾಜ್ಯದ ಜೊತೆಗೆ ಸ್ವರ್ಗವೂ ಕೂಡ ಖಚಿತ ಧರ್ಮ ಯುದ್ಧದಲ್ಲಿ ಗೆಲುವಿಗೂ ಸಾವಿಗೂ ಎರಡಕ್ಕೂ ಬೆಲೆ ಅನ್ನೋದಿದೆ ಅದೇ ಯುದ್ಧ ಬಿಟ್ಟರೆ ಹಾಗಲ್ಲ ಇಲ್ಲಿ ಅಪಕೀರ್ತಿ ಸತ್ತ ಮೇಲೆ ನರಕಾದಿ ಲೋಕಗಳ ಪ್ರಾಪ್ತಿ ಆದ್ದರಿಂದ ಯುದ್ಧ ಮಾಡೋದೇ ನಿಜವಾಗಿರ್ತಕ್ಕಂಥ ವಿವೇಕ ಅಭಿಮಾನವೇ ಇನ್ನು ಸುಖ ದುಃಖಗಳ ಮಾತು ನೀ ಕೇಳಿದೆಯಲ್ಲ ಹಿಂದೆ ಹೇಳ್ದಂಗೆ ಅದಕ್ಕೆ ಅಭಿಮಾನನೇ ಮೂಲ ಅದನ್ನು ತ್ಯಾಗ ಮಾಡಿ ಕೇವಲ ಭಗವತ್ ಪ್ರೀತಿಗಾಗಿ ಕರ್ತವ್ಯ ರೂಪವಾಗಿರ್ತಕ್ಕಂಥ ಯುದ್ಧವನ್ನು ಮಾಡಿದ್ರೆ ಅವುಗಳ ಬಾಧೆಯೂ ಕೂಡ ಇರೋದಿಲ್ಲ ಸುಖ ದುಃಖ ಸಮೇ ಲಾಭಾ ಲಾಭಾಲಾಭೌ ಜಯ ಜಯೌ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಂ ಅವಾಪ್ಸಿ ಇದರಿಂದ ನಿನಗೆ ಪಾಪ ಬರೋದೇ ಇಲ್ಲ ಅಷ್ಟೇ ಅಲ್ಲ ಜೀವ ಸ್ವತಂತ್ರನಾಗಿ ಇನ್ನೊಬ್ಬನನ್ನು ಕೊಲ್ಲೋದು ಸಾಧ್ಯ ಇಲ್ಲ ಅದಕ್ಕೆ ಮುಂದೆ ಹೇಳ್ತಾರೆ ಯಾರು ಇನ್ನೊಬ್ಬನನ್ನು ಕೊಲ್ಲಿ ಸಂಹಾರ ಮಾಡಲಿಕ್ಕೆ ತಾನೇ ಸ್ವತಂತ್ರ ಅಂತ ತಿಳ್ಕೊತಾನೋ ಅಥವಾ ಆತ್ಮಕ್ಕೆ ಜೀವಕ್ಕೆ ಸಾವಿದೆ ಅಂತ ತಿಳ್ಕೊಂಡು ನಾನು ಕೊಲ್ತೀನಿ ಅವನು ಸಾಯ್ತಾನೆ ಅಂತ ತಿಳ್ಕೊತಾನೋ ಅಂತಹ ಇಬ್ಬರು ಅಂದರೆ ತನಗೆ ಕೊಲ್ಲುವಂತ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊತ ಅವನು ಮತ್ತು ಜೀವ ಸಾಯ್ತಾನೆ ಅವನಿಗೆ ಮರಣ ಇದೆ ಅಂತ ತಿಳ್ಕೊತ ಆ ರೀತಿಯಾಗಿ ಇಬ್ಬರೂ ಕೂಡ ಭ್ರಾಂತಿಗಳು ಅವಿವೇಕಿಗಳವರಿಬ್ಬರು ಅಂತ ಎಯೇನ ವೇತ್ತಿ ಹಂತಾರಂ ಎಶ್ಚನಂ ಮನ್ಯತೆ ಹತಂ ತೌ ನ ವಿಜಾನೀತೌ ನಾಯಂ ಹಂತಿನ ಅನ್ಯತೆ ಆದ್ದರಿಂದ ಇಲ್ಲಿ ತನಗೆ ಕೊಲ್ಲುವ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡವನು ಕೂಡ ಅವಿವೇಕಿ ಜೀವ ಸಾಯ್ತಾನೆ ಅವನಿಗೆ ಮರಣ ಇದೆ ಅಂತ ತಿಳ್ಕೊಂಡವನು ಕೂಡ ಅವಿವೇಕಿ ಇಬ್ಬರು ಅವಿವೇಕಿಗಳೇ ಯಾಕೆ ಇವನು ಸ್ವತಂತ್ರವನಾಗಿ ಕೊಲ್ಲೋನೂ ಅಲ್ಲ ಅವನು ಸ್ವರೂಪತಃ ಸಾಯೋನೂ ಅಲ್ಲ ಕಾಯ್ದು ಕೊಲ್ಲುವ ನಾನು ಇರುತ್ತಿರಲು ಇಲ್ಲಿ ಅಂತ ಎಲ್ಲವೂ ಕೂಡ ಪರಮಾತ್ಮನಿಂದನೇ ಆಗುವಂಥದ್ದು ಈಶ್ವರಃ ಸ್ವತಂತ್ರ ಅವನನ್ನು ಬಿಟ್ಟರೆ ಕೂಡ ಸ್ವತಂತ್ರರಿಲ್ಲ ಜೀವ ಅಸ್ವತಂತ್ರ ಪರಮಾತ್ಮ ಸ್ವತಂತ್ರ ಯಾಕೆಂದರೆ ಸರ್ವತ ಏಕಪ್ರಕಾರೇಣ ಅವಿನಾಶಿತ್ವಾತ್ ಸದಾಕಾಲ ಏಕಪ್ರಕಾರವಾಗಿ ಅವಿನಾಶಿ ಚತುರ್ವಿಧ ನಾಶರಹಿತನಾಗಿದ್ದಾನೆ ಪರಮಾತ್ಮ ಸ್ವತಂತ್ರ ಜೀವ ಅಸ್ವತಂತ್ರ ಯಾಕೆಂದರೆ ಅನಿಶ್ಚಯ ದೇಹನಾಶ ತನ್ನಿಮಿತ್ತ ದುಃಖವತ್ವ ಜೀವ ಪರತಂತ್ರ ಇತಿ ಜೀವನಿಗೆ ಸಾವೇ ಇಲ್ಲ ಆದರೂ ಕೂಡ ಜೀವ ಆ ಮರಣಕಾಗಿ ಮರಣಕ್ಕಾಗಿ ನಿತ್ಯ ಅಂಥದ್ದನ್ನು ಅವಿವೇಕದಿಂದ ದುಃಖ ಪಡ್ತಾ ಅವನು ಪರತಂತ್ರ ಜೀವ ಅಸ್ವತಂತ್ರ ತನ್ನ ಇಚ್ಛೆಗೆ ವಿರುದ್ಧವಾಗಿ ದೇಹ ನಾಶ ಆಗೋದ್ರಿಂದ ಮತ್ತು ದುಃಖ ಪ್ರಾಪ್ತಿ ಬರೋದರಿಂದ ಜೀವ ಪರತಂತ್ರ ಅಂತ ಕರೆಸ್ಕೊತಾನೆ ಜೀವರ ಈ ನಿತ್ಯತ್ವ ಮತ್ತು ಪಾರತಂತ್ರ್ಯ ಎರಡೂ ಕೂಡ ಸರಿಯಲ್ಲ ಇವನು ಕೊಲ್ತಾನೆ ಅವನು ಸತ್ತ ಅಂತ ಎಲ್ಲರಿಗೂ ಅನುಭವ ಇರುವ ಕಾರಣ ಜೀವರಿಗೆ ನಾಶವೂ ಇದೆ ಮತ್ತು ಈ ನಾಶ ಪ್ರಕ್ರಿಯೆಯಲ್ಲಿ ಸ್ವಾತಂತ್ರ್ಯವೂ ಇದೆ ಅಂತ ಹೇಳಬೇಕಾಗತ್ತೆ ಆದ್ದರಿಂದ ನಿತ್ಯತ್ವ ಮತ್ತು ಪಾರತಂತ್ರ ಎರಡೂ ಸರಿಯಲ್ಲ ಅನ್ನುವಂಥ ಆಕ್ಷೇಪಕ್ಕೆ ಉತ್ತರ ಎ ಎ ನಮ್ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಯಹ ಯಾರು ಏನಂ ಈ ಜೀವನನ್ನು ಅಂತಾರಂ ಯಾರ ಅಧೀನಕ್ಕೂ ಒಳಪಡದೆ ಸ್ವತಂತ್ರನಾಗಿ ಮತ್ತೊಬ್ಬನನ್ನು ಕೊಲ್ಲುತ್ತಾನೆ ಅಂತ ತಿಳಿಯುತ್ತಾನೋ ಅದೇ ರೀತಿಯಾಗಿ ಈ ಜೀವನನ್ನು ಮತ್ತೊಬ್ಬರಿಂದ ಸ್ವತಂತ್ರವಾಗಿ ಕೊಲ್ಲಲ್ಪಡುತ್ತಾನೆ ಅಂತ ತಿಳಿತಾನೋ ತಾ ಉಬವು ಅವರಿಬ್ಬರೂ ಕೂಡ ಜೀವನಿಗೆ ವಿನಾಶವನ್ನು ತಿಳಿಯುವ ಮತ್ತು ಸಂಹಾರ ಅಥವಾ ನಾಶ ಪ್ರಕ್ರಿಯೆಯಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊತಾರೋ ಈ ಇಬ್ಬರೂ ಸರಿಯಾದ ತಿಳುವಳಿಕೆಯನ್ನು ಹೊಂದಿಲ್ಲ ಅವಿವೇಕಿಗಳು ಜೀವನಿಗೆ ನಿತ್ಯತ್ವವನ್ನು ಭಗವಂತನಿಗೆ ಸ್ವಾತಂತ್ರ್ಯವನ್ನು ತಿಳಿಯದೇ ಇದ್ದವನು ಭ್ರಾಂತ ಅಥವಾ ಮೂಢ ಅಜ್ಞಾನಿ ಅಂತ ಈ ಶ್ಲೋಕದ ತಾತ್ಪರ್ಯ ಯಾವ ಕಾರಣಕ್ಕಾಗಿ ಅವರು ಭ್ರಾಂತಿಯನ್ನು ಹೊಂದಿದ್ದಾರೆ ಅಂತ ಕರೆಸಲ್ಪಡ್ತಾರೆ ಅಂದರೆ ನಾಯಂಹಂತಿನ ಅನ್ಯತೆ ಈ ಶ್ಲೋಕದ ಉತ್ತರಾರ್ಧದಲ್ಲಿ ಹೇಳ್ತಾರೆ ಇಲ್ಲಿ ಬಿಂಬವೂ ನಿತ್ಯ ಉಪಾದಿಯೂ ನಿತ್ಯ ಅವೆರಡರ ಸಾನ್ನಿಧ್ಯ ಸಾಮೀಪ್ಯವು ಕೂಡ ಸದಾ ನಿತ್ಯ ಈ ಕಾರಣಗಳಿಂದ ಯಾರೂ ಜೀವನನ್ನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಜೀವನು ಯಾರಿಂದಲೂ ಅಥವಾ ಯಾವುದರಿಂದಲೂ ಸಾಯೋದಿಲ್ಲ ಜೀವ ಪ್ರತಿಬಿಂಬನಾಗಿರೋದ್ರಿಂದಲೇ ಬಿಂಬನಾಗಿರುವಂಥ ಪರಮಾತ್ಮನ ಪ್ರೇರಣೆ ಇಲ್ಲದೆ ತಾನೇ ತಾನಾಗಿ ಕೊಲ್ಲಕ್ಕೂ ಸಾಧ್ಯ ಇಲ್ಲ ಹೀಗೆ ಅನಿತ್ಯತೆಗೆ ಸ್ವಾತಂತ್ರ್ಯಕ್ಕೆ ಬಾಧಕ ಇರೋದ್ರಿಂದ ಹೀಗೆ ತಿಳಿಯೋರಿಬ್ರು ಕೂಡ ಭ್ರಾಂತಿ ಹೊಂದಿದವರು ಅಂತಲೇ ಕರೆಸ್ಕೊತಾರೆ ಅವಿವೇಕಿಗಳು ಅಂತಲೇ ಕರೆಯಲ್ಪಡ್ತಾರೆ ಈ ಶ್ಲೋಕದಲ್ಲಿ ನಾಯಂ ಹಂತಿನ ಅನ್ಯತೆ ಅನ್ನಲ್ಲಿ ಕೊಲ್ಲುವ ಪ್ರಕ್ರಿಯೆಯನ್ನು ಮಾತ್ರ ಹೇಳಿದ್ದಾರೆ ಉಳಿದ ಕ್ರಿಯೆಗಳು ಅಂತ ಪ್ರಶ್ನೆ ಬಂದರೆ ಉಪಲಕ್ಷಣೆಯ ಎಲ್ಲ ಕ್ರಿಯೆಗಳನ್ನು ತೊಗೋಬೇಕು ಯಾಕೆ ಅಂದರೆ ಜೀವ ಎಲ್ಲ ಕ್ರಿಯೆಗಳಲ್ಲೂ ಅಸ್ವಂತ್ರ ಅಸ್ವತಂತ್ರಣೆ ತೇನವಿನ ತೃಣಮಪಿನ ಚಲತಿ ಶ್ರೀಮದ್ ಆಚಾರ್ಯರು ಇನ್ನೊಂದು ಅರ್ಥವನ್ನು ತಿಳಿಸ್ತಾರೆ ಈ ಸಂದರ್ಭದಲ್ಲಿ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಏನಂ ಅಂದರೆ ಪರಮಾತ್ಮನನ್ನು ಜೀವ ಅಥವಾ ಚೇತನರ ಸಂಹಾರಕ ಅಂತ ಯಾರು ತಿಳ್ಕೋತಾರೋ ಅವರೂ ಕೂಡ ಭ್ರಾಂತರೇ ಅವಿವೇಕಿಗಳೇ ಯಾಕೆಂದರೆ ಚೇತನರ ನಾಶವನ್ನ ಪರಮಾತ್ಮ ಮಾಡೋದಿಲ್ಲ ಚೇತನರಿಗೆ ಚೈತನ್ಯವನ್ನು ಕೊಟ್ಟವನು ಪರಮಾತ್ಮ ಜೀವರ ಸ್ವರೂಪಕ್ಕೆ ಹುಟ್ಟು ಸಾವುಗಳು ಇಲ್ಲ ಮುಂದಿನ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು ಜೀವನಿಗೆ ಹುಟ್ಟು ಸಾವುಗಳಿಲ್ಲ ಜೀವ ಮತ್ತು ಪರಮಾತ್ಮ ಇವರಿಬ್ಬರಲ್ಲಿ ಪರಮಾತ್ಮನಿಗೆ ಹೊಸ ಹೊಸ ದೇಹಗಳ ಸಂಪರ್ಕ ಬರೋದಿಲ್ಲ ಆದ್ದರಿಂದ ದೇಹತಃ ಉತ್ಪತ್ತಿಯೂ ಪರಮಾತ್ಮನಿಗೆ ಇಲ್ಲ ಅದರಿಂದಾಗಿ ಅವನು ಸ್ವತಂತ್ರ ಇಲ್ಲಿ ಹೇಳ್ತಾರೆ ಅದನ್ನು ನ ಜಾಯತೆ ಮ್ರಿಯತೆ ವದಾಚಿತ್ ನಮ್ಮ ಭೂತ್ವಾ ಭವಿತ ವಾಭೂಯ ಅಜೋ ನಿತ್ಯಾ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಜೀವನಿಗೆ ಹುಟ್ಟು ಸಾವುಗಳಿಲ್ಲ ಜೀವ ಮತ್ತು ಪರಮಾತ್ಮ ಇವರಿಬ್ಬರಲ್ಲಿ ಪರಮಾತ್ಮನಿಗೆ ಹೊಸ ಹೊಸ ದೇಹಗಳ ಸಂಪರ್ಕ ಬರೋದಿಲ್ಲ ಆದ್ದರಿಂದ ಅವನಿಗೆ ದೇಹತಃ ಉತ್ಪತ್ತಿಯೂ ಇಲ್ಲ ಅದರಿಂದಾಗಿ ಪರಮಾತ್ಮ ಸ್ವತಂತ್ರ ಅಂತ ಕರೆಸಲ್ಪಡ್ತಾನೆ ಆದರೆ ಜೀವನಿಗೆ ಉತ್ಪತ್ತಿ ನಾಶ ಇಲ್ಲದೆ ಇದ್ದರೂ ಜೀವನಿಗೆ ತನ್ನ ಇಚ್ಛೆಗೆ ವಿರುದ್ಧವಾಗಿ ಒಂದು ದೇಹ ನಾಶವಾಗಿ ಮತ್ತೊಂದು ದೇಹ ಬರೋದ್ರಿಂದ ಅವನು ಅಸ್ವತಂತ್ರ ಈ ವಿಚಾರಕ್ಕೆ ಆಧಾರವಾಗಿ ಭಗವದ್ಗೀತೆಯಲ್ಲಿ ಕಾಟಕೋಪನಿಷತ್ತಿನ ಮಂತ್ರವನ್ನು ನ ಜಾಯತೆ ನ ಅಂತ ಉಲ್ಲೇಖವನ್ನು ಮಾಡ್ತಾರೆ ಅಯಂ ಜೀವ ಸ್ವರೂಪೇಣ ನ ಜಾಯತೆ ನ ಪ್ರಿಯತೆ ಅಂದರೆ ನಶ್ಯತಿ ಅಂತ ಅರ್ಥ ಇಲ್ಲಿ ಜೀವ ಹುಟ್ಟೋದು ಇಲ್ಲ ಸಾಯೋದು ಇಲ್ಲ ಅಂತ ಆದಮೇಲೆ ವ್ಯವಹಾರದಲ್ಲಿ ಅವನು ಹುಟ್ಟ್ತಾನೆ ಹುಟ್ಟಿದ ಅವನು ಸತ್ತ ಸಾಯತಾನೆ ಅಂತೆಲ್ಲ ನಾವು ಮಾತಾಡ್ತೀವಿ ಲೋಕದಲ್ಲಿ ವ್ಯವಹಾರ ಮಾಡಬೇಕಾರೆ ಇದು ಹೇಗೆ ಪರಮಾತ್ಮನ ಜ್ಞಾನದಂತೆಯೇ ಅಂದರೆ ಪರಮಾತ್ಮನ ಜ್ಞಾನಕ್ಕೆ ಉತ್ಪತ್ತಿ ನಾಶಗಳು ಎರಡೂ ಇಲ್ಲ ಆದರೂ ತದೈಕ್ಷತ ಅವನಿಗೆ ಜ್ಞಾನ ಬಂತು ಅಂತ ಉಪನಿಷತ್ ತಿಳಿಸತ್ತೆ ಪರಮಾತ್ಮನ ಅಚಿಂತ ಶಕ್ತಿಯಿಂದಾಗಿ ಹುಟ್ಟಿದ ಅಂತ ಈ ರೀತಿಯಾಗಿ ವ್ಯವಹಾರವನ್ನು ಮಾಡುವಂಥದ್ದು ಹಾಗೆ ಜೀವನಿಗೂ ಏನಾದರೂ ಅಚ್ಚಿಂತ ಶಕ್ತಿ ಇದೆಯಾ ಅಂತ ಪ್ರಶ್ನೆ ಬಂದರೆ ಭೂತ್ವಾ ಭವಿತ ನ ಭೂಮಃ ಅಂತ ಸಮಾಧಾನ ಜೀವನಿಗೆ ಮೊದಲು ಇಲ್ಲದೇ ಇರ್ತಕ್ಕಂಥ ಹೊಸ ಹೊಸ ದೇಹಗಳ ಸಂಬಂಧನೇ ಹುಟ್ಟು ಈ ಜೀವ ಎಲ್ಲ ವಿಧದಿಂದಲೂ ಮೊದಲು ಇರ್ತಾನೆ ಯಾವುದೋ ಸಾಮರ್ಥ್ಯದಿಂದಾಗಿ ಈಶ್ವರನ ಜ್ಞಾನದಂತೆ ಹುಟ್ಟು ಅನ್ನೋ ವ್ಯವಹಾರಕ್ಕೆ ಆಸ್ಪದನಲ್ಲ ಆ ರೀತಿಯಾಗಿ ಅವಕಾಶವೇ ಇಲ್ಲ ನ ಜಾಯತೆ ನ ಮಿಯತೆ ಅಂದ್ರೆ ಜೀವನ ಸ್ವರೂಪಕ್ಕೆ ಉತ್ಪತ್ತಿ ವಿನಾಶಗಳು ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂದರೆ ಅಜೋ ನಿತ್ಯ ಶಾಶ್ವತ ಸ್ವರೂಪತಃ ಉತ್ಪತ್ತಿ ವಿನಾಶ ರಹಿತನಾಗಿ ಸದಾಕಾಲ ಒಂದೇ ರೀತಿಯಾಗಿರುವಂತಹ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ ಜೀವ ಅನ್ನೋದು ಉತ್ತರ ಇಲ್ಲಿ ಮೂರು ಶಬ್ದಗಳನ್ನು ಹೇಳ್ತಾರೆ ಒಂದು ಅಜ ಅಜ ಶಬ್ದದಿಂದ ಜನನ ಮರಣರಹಿತ ಪರಮಾತ್ಮ ಅನ್ನೋ ವಿಚಾರವನ್ನು ಹೇಳ್ತಾರೆ ನಿತ್ಯ ಅಂದ್ರೆ ನಾಶ ಇಲ್ಲ ಅಂತ ತಿಳಿಸ್ತಾರೆ ಶಾಶ್ವತ ಈ ಶಬ್ದದಿಂದ ಯಾವ ಬದಲಾವಣೆಗಳು ಇಲ್ಲ ಅನ್ನೋದನ್ನು ತಿಳಿಸ್ತಾರೆ ಹೀಗೆ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನಿಗೆ ಉತ್ಪತ್ತಿ ನಾಶಗಳು ಇಲ್ಲದೇ ಇರೋ ಕಾರಣ ಬಿಂಬದ ಉತ್ಪತ್ತಿಯಿಂದ ಪ್ರತಿಬಿಂಬನಾದ ಜೀವರಿಗೆ ಉತ್ಪತ್ತಿ ಇಲ್ಲ ಅನ್ನೋ ವಿಚಾರವನ್ನು ಸ್ಪಷ್ಟ ಮಾಡ್ತಾರೆ ನಾಶರಹಿತ ಅಂದರೆ ಬಿಂಬನಾಶ ಪ್ರಯುಕ್ತವಾಗಿ ನಾಶ ಇಲ್ಲ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಶಾಶ್ವತ ಅನ್ನೋ ಶಬ್ದದಿಂದ ಸನ್ನಿಧಾನ ಅಥವಾ ಸಾಮೀಪ್ಯಯುಕ್ತವಾಗಿ ನಾಶ ಇಲ್ಲ ಸನ್ನಿಧಾನ ಅನ್ನೋದು ಅದು ಅನಾದಿನಿತ್ಯವಾಗಿರುವಂಥದ್ದು ಪರ ಪು ಪರಮ ಪುರುಷನಾಗಿರ್ತಕ್ಕಂಥ ಪರಮಾತ್ಮ ಹುಟ್ಟೋದು ಇಲ್ಲ ಸಾಯೋದೂ ಇಲ್ಲ ಅಂದರೆ ಜೀವನಂತೆ ದೇಹ ಪ್ರಾಪ್ತಿ ಅಥವಾ ದೇಹನಾಶ ಅನ್ನೋದು ಪರಮಾತ್ಮನಿಗೆ ಯಾವಾಗಲೂ ಇಲ್ಲ ಅವನಂತೆ ಅವನ ದೇಹವೂ ನಿತ್ಯ ದೇಹನೇ ನಿತ್ಯ ಅಂತ ಆದಮೇಲೆ ಅವನ ಸ್ವರೂಪಕ್ಕೆ ನಾಶ ಇಲ್ಲ ಅಂತ ಮತ್ತೆ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ ಚಿನ್ಮಯ ಶರೀರ ಜ್ಞಾನಾನಂದಮಯ ಶರೀರಿ ಅಪ್ರಾಕೃತ ಶರೀರಿ ಪರಮಾತ್ಮ ದೇಹ ಪ್ರಾಪ್ತಿ ದೇಹ ನಾಶ ಎರಡು ಇಲ್ಲದೆ ಇರೋದ್ರಿಂದ ಅವನು ಸ್ವತಂತ್ರ ಅನ್ನೋದು ತಿಳಿಯತ್ತೆ ಅವನ ಇಚ್ಛೆಯಂತೆ ಅವನ ದೇಹ ಇದೆ ಜೀವನಿಗಿರುವಂತೆ ಅವನ ಇಚ್ಛೆಯಂತೆ ದೇಹ ಪ್ರಾಪ್ತಿ ದೇಹನಾಶ ಎರಡೂ ಇಲ್ಲ ಆದ್ದರಿಂದ ಜೀವ ಸ್ವತಂತ್ರ ಅಂದರೆ ಜೀವನಿಗೆ ತನ್ನ ಇಚ್ಛೆಯಂತೆ ದೇಹವನ್ನು ಹೊಂದಲಿಕ್ಕೂ ಸಾಧ್ಯ ಇಲ್ಲ ದೇಹವನ್ನು ಕಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಆದ್ದರಿಂದ ಜೀವ ಅಸ್ವತಂತ್ರ ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ತಿಳಿಸ್ತಾರೆ ಹಾಗಾದರೆ ರಾಮಕೃಷ್ಣಾದಿ ರೂಪಗಳಿಂದ ಹುಡ್ತಾನೆ ಅನ್ನೋದು ಹೇಗೆ ಅದಕ್ಕೆ ಕಾರಣ ಏನು ರಾಮ ಹುಟ್ಟಿದ ಕೃಷ್ಣ ಹುಟ್ಟಿದ ಕೃಷ್ಣ ಜನ್ಮಾಷ್ಟಮಿ ರಾಮನವಮಿ ದಿನ ರಾಮ ಹುಟ್ಟಿದ ಇತ್ಯಾದಿ ಎಲ್ಲ ಹೇಳ್ತೀವಲ್ಲ ಅದಕ್ಕೆ ಹೇಗೆ ಅಂತ ಕೇಳಿದ್ರೆ ಭೂತ್ವಾ ಭವಿತ್ವ ಭೂತ್ವಾ ಅಂದರೆ ಭೂತಕಾಲ ರಾಮಕೃಷ್ಣಾದಿ ರೂಪಗಳಿಂದ ಮೊದಲೇ ಇದ್ದರೂ ಜನರ ಕಣ್ಣಿಗೆ ಪ್ರತ್ಯಕ್ಷನಾಗ್ತಾನೆ ಅಭಿವ್ಯಕ್ತನಾಗ್ತಾನೆ ತನ್ನ ತಾನು ಅಭಿವ್ಯಕ್ತಿಗೊಳಿಸ್ಕೊತಾನೆ ಅನ್ನೋ ಕಾರಣಕ್ಕಾಗಿ ಭವಿತ್ವ ಅಂದರೆ ಹುಟ್ಟಿದ ಅವತರಿಸಿದ ಅಂತ ಹೇಳುವಂಥದ್ದು ಇದುವರೆಗೆ ಅವ್ಯಕ್ತನಾಗಿದ್ದ ಈಗ ಅವಿವ್ಯಕ್ತನಾದ ಜನಿ ಪ್ರಾದುರ್ಭಾವೆ ಜನ್ಮವೆಂಬುದು ಅವತಾರ ಅಂದ ಆದ್ದರಿಂದ ಇಲ್ಲಿ ಇಲ್ಲದೇ ಇರತಕ್ಕಂಥ ದೇಹ ಈಗ ಬರೋದಲ್ಲ ಜೀವನಂತೆ ಸಿ ಭಗವಂತ ದೋಷರಹಿತನಾಗಿರ್ತಕ್ಕಂಥ ಚೈತನ್ಯಾತ್ಮಕ ದೇಹವನ್ನು ಜನರ ಕಣ್ಣಿಗೆ ವ್ಯಕ್ತ ಮಾಡಿ ಅಭಿವ್ಯಕ್ತಿ ಮಾಡಿ ತೋರಿಸ್ಕೊಡ್ತಾನೆ ಇದೇ ಪರಮಾತ್ಮನಿಗೆ ಹುಟ್ಟು ಇಲ್ಲಿ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಸಂಶಯ ಪರಮಾತ್ಮನಂತೆ ಜೀವನೂ ಉತ್ಪತ್ತಿಯ ನಾಶಗಳಿಲ್ಲದೆ ಇದ್ದವನು ಅನಾದಿ ನಿತ್ಯ ಪರಮಾತ್ಮನಂತೆ ಜೀವನೂ ನಿತ್ಯ ಆದರೆ ಪರಮಾತ್ಮನಂತೆ ಜೀವನಿಗೂ ಸ್ವಾತಂತ್ರ್ಯ ಬಂದೀತು ಆಗ ಜೀವನಿಗೂ ಮತ್ತು ಪರಮಾತ್ಮನಿಗೂ ವ್ಯತ್ಯಾಸವೇ ಇಲ್ಲದೇ ಇದ್ದಂತಾಗತ್ತೆ ಅಂತ ಸಂಶಯ ಉಳಿದ್ರೆ ಅದಕ್ಕಾಗಿ ಶಾಶ್ವತ ಅಂತ ಒಂದು ಅವ್ಯಯವನ್ನಲ್ಲಿಡ್ತಾರೆ ಅನಾದಿ ಅನಂತ ಕಾಲದವರೆಗೆ ಜೀವ ಒಂದೇ ವಿಧವಾಗಿ ಅಸ್ವತಂತ್ರನಾಗೇ ಇರ್ತಾನೆ ಅಂತ ಅರ್ಥ ಯಾಕೆ ಅಂದರೆ ಇಚ್ಛೆಗೆ ವಿರುದ್ಧವಾಗಿ ಹಿಂದಿನ ದೇಹಗಳು ಹೋಗಿ ಬೇರೆ ಬೇರೆ ದೇಹಗಳು ಬರುತ್ತೆ ಅಂದರೆ ಎಂಬತ್ನಾಲ್ಕು ಲಕ್ಷ ಯೋನಿಗಳು ಆದ್ದರಿಂದ ಅವನು ಅಸ್ವತಂತ್ರ ಅವನ ಇಚ್ಛೆಗೆ ವಿರುದ್ಧವಾಗಿ ಆಗುವಂಥದ್ದು ಹೀಗೆ ಪುರಾಣ ಅನ್ನೋ ಶಬ್ದವನ್ನು ಕಾರಣವನ ಸೂಚಿಸುವಂಥ ವಿಶೇಷಣವನ್ನಾಗಿ ಇಲ್ಲಿ ಪರಿಗಣನೆ ಮಾಡಬೇಕು ಜೀವ ಅಸ್ವತಂತ್ರನಾದರೂ ಜೀವನ ಹೆಗ್ಗಳಿಕೆ ಏನು ಅವನು ದೇಹ ಒಳಪಟ್ಟರೂ ಸ್ವರೂಪಕ್ಕೆ ನಾಶ ಇಲ್ಲ ಪ್ರತಿಬಿಂಬಕ್ಕೆ ಕಾರಣವಾಗಿರ್ತಕ್ಕಂಥ ಈ ದೇಹ ಅನ್ನೋ ಉಪಾಧಿ ಆದಾಗ ಜೀವನು ನಾಶನಾಗ್ತಾನ ಅಂದರೆ ಇಲ್ಲ ನ ಹನ್ಯತೆ ಅನ್ಯಮಾನೆ ಶರೀರೇ ಅಂಥವಂತೆ ಇಮೆ ದೇಹ ಅಂತ ಹಿಂದೆ ತಿಳಿಸ್ದಂಗೆ ನಾಶವಾಗುವಂಥ ಈ ದೇಹಗಳು ಯಾವುದೂ ಉಪಾಧಿ ಅಲ್ಲವೇ ಅಲ್ಲ ನಿತ್ಯವಾಗಿರುವಂಥ ಎಂದೂ ನಾಶಕ್ಕೆ ಒಳಪಡದೇ ಇರತಕ್ಕಂಥ ಸ್ವರೂಪ ದೇಹವೇ ಉಪಾಧಿ ಹೊರತೋ ಬಾಹ್ಯದೇಹಗಳು ಎಂದೂ ಉಪಾಧಿ ಅಲ್ಲ ಈ ದೇಹ ಅಂದರೆ ಸ್ಥೂಲ ಅನಿರುದ್ಧ ಮತ್ತು ಲಿಂಗದೇಹ ನಾಶ ಆದರೂ ಜೀವನಾಶ ಆಗಲ್ಲ ಯಾಕೆ ಅಂದರೆ ಆ ಸ್ವರೂಪ ದೇಹ ನಿತ್ಯವಾಗಿಯೇ ಇರುತ್ತೆ ಅಂತ ಈ ರೀತಿಯಾಗಿ ಎಲ್ಲ ಆಕ್ಷೇಪಗಳನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಪರಿಹಾರವನ್ನು ಮಾಡ್ತಾನೆ ಮುಂದಿನ ವಿಚಾರವನ್ನು ನಾಳೆ ನೋಡೋಣ ಅಂತ ಶ್ರೀಕೃಷ್ಣ